ಓ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ವೇದಾಂತ ಡಿಂಡಿಮಃ ಎನ್ನುತಕ್ಕಂತಹ ಒಂದು ಕೃತಿ ಅದರ ಶ್ಲೋಕಗಳನ್ನು ಪೀಠಿಕೆಯಾಗಿ ಇಟ್ಟುಕೊಂಡು ಒಂದೊಂದು ಶ್ಲೋಕಕ್ಕೂ ಒಂದೊಂದು ದೃಷ್ಟಾಂತ ಕಥೆ ವೇದಾಂತ ಕಥಾವಳಿ ಅಂತೇಳಿ ಶ್ರೀ ಶ್ರೀ ಸಚ್ಚಿನಾನಂದ ಸರಸ್ವತಿ ಸ್ವಾಮೀಜಿಗಳವರು ಬರೆದಿದ್ದಾರೆ ವೇದಾಂತ ಕಥಾವಳಿ ವೇದಾಂತ ಡಿಂಡಿಮ ಎನ್ನತಕ್ಕಂಥ ಕೃತಿಯ ಒಂದೊಂದು ಶ್ಲೋಕಗಳನ್ನು ಆಧಾರವಾಗಿಟ್ಟುಕೊಂಡು ಒಂದೊಂದು ಕಥೆ ಅದಕ್ಕೆ ಅದನ್ನು ನಾವು ಈಗ ವೇದಾಂತ ಕಥಾವಳಿ ಈ ಅದರ ಪೀಠಿಕೆಯಲ್ಲಿ ಶ್ರೀಮಾನ್ ಎಚ್ ಎಸ್ ಲಕ್ಷ್ಮೀ ನರಸಿಂಹೂರ್ತಿಗಳು ಅಧ್ಯಾತ್ಮ ಗ್ರಂಥಾವಳಿ ಸಂಪಾದಕರು ಹೊಳಿ ಇವರು ಹೇಳ್ತಾರೆ ವೇದಾಂತವು ಎಷ್ಟೋ ಕಷ್ಟವಾದ ದರ್ಶನವೆಂದು ಅನೇಕರು ತಿಳಿದುಕೊಂಡಿದ್ದಾರೆ ಇದು ಪ್ರತ್ಯಕ್ಷವಾಗಿ ಅನುಭವಕ್ಕೆ ಬರತಕ್ಕದ್ದು ಇದು ಯಾವ ಧರ್ಮಕ್ಕೂ ವಿರೋಧವಿಲ್ಲ ಮಾಡಬೇಕಾದ ಸಾಧನವೂ ಬಹು ಸುಲಭ ಫಲವೂ ನಾಶರಹಿತವಾದದ್ದು ನಾಶರಹಿತವಾದ ಫಲ ಇದಕ್ಕೆ ಅಂಥೇಳಿ ಗೀತೆಯಲ್ಲಿ ಹೇಳಿದೆ ಆದರೂ ಭಗವದ್ಗೀತೆಯಲ್ಲಿ ಗೀತಾಚಾರ್ಯನೇ ಹೇಳಿದ್ದಾನೆ ಆದರೂ ಜನರು ಇದರಲ್ಲಿ ಪ್ರವೇಶ ಮಾಡೋದಕ್ಕೆ ಯಾವುದಕ್ಕೂ ಏನೋ ಏನೋ ಕಾರಣದಿಂದ ಹಿಂಜರಿತಾ ಇದ್ದಾರೆ ಗೀತಾಚಾರ್ಯ ಸಾಕ್ಷಾತ್ ಕೃಷ್ಣ ಪರಮಾತ್ಮನ ಹೇಳಿದರೂ ಕೂಡ ಜನರು ಸ್ವಲ್ಪ ಅಂಜಿಕೆಯನ್ನು ತೋರಿಸ್ತಾ ಇದ್ದಾರೆ ಲೌಕಿಕ ದೃಷ್ಟಾಂತಗಳಿಂದ ಲೌಕಿಕವಾಗಿ ಸಾಮಾನ್ಯ ವ್ಯವಹಾರದಲ್ಲಿ ಕಾಣತಕ್ಕಂಥ ಉದಾಹರಣೆಗಳಿಂದ ವಿಷಯವನ್ನು ತಿಳಿಸಿದರೆ ಸುಲಭವಾಗಿ ಮನಸ್ಸಿಗೆ ಅರ್ಥ ಆಗ್ತದೆ ಅಂತಲೂ ಅಂತಹ ಸುಲಭ ಶೈಲಿಯಲ್ಲಿ ಬರೆದ ವೇದಾಂತ ಪ್ರಕರಣಗಳೇ ವಿರಳವೆಂದು ಕೆಲವರು ಅಭಿಪ್ರಾಯಪಟ್ಟಿದ್ದರ ಮೇಲೆ ಈ ಕೊರತೆಯನ್ನು ನಿವಾರಿಸುವ ಮಟ್ಟಿಗೆ ಸಾಧ್ಯವಾದ ಮಟ್ಟಿಗೆ ಹೋಗಲಾಡಿಸಬೇಕು ಎಂಬ ಉದ್ದೇಶದಿಂದ ಈ ಚಿಕ್ಕ ಗ್ರಂಥವನ್ನು ರಚಿಸಿದ್ದಾರೆ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಮಹಾಸ್ವಾಮಿಗಳು ಸರಸ್ವತಿ ಮಹಾಸ್ವಾಮಿಗಳು ವಿಷಯವನ್ನು ಆದ ಸುಲಭದ ರೀತಿಯಲ್ಲಿ ತಿಳಿಸಿದ್ದಾರೆ ಶ್ರೀ ಸ್ವಾಮಿಗಳವರು ತಮ್ಮ ಪೂರ್ವಾಶ್ರಮದಲ್ಲಿಯೇ ಬರೆದು ಪ್ರಕಟಿಸಿದ ಈ ಪುಸ್ತಕ ಅಂದರೆ ಸನ್ಯಾಸ ಸ್ವೀಕಾರ್ಯಕ್ರಮದಲ್ಲೇ ಅವ್ರದ್ದು ವಿದ್ಯುತ್ ಸಂನ್ಯಾಸ ಸ್ವಾಮೀಜಿಗಳದ್ದು ಅಂದರೆ ವೇದಾಂತ ವಿಜ್ಞಾನವನ್ನು ಅರಿತು ಅನುಭವಿಸಿ ಆ ಬಳಿಕ ವಿದ್ವತ್ ಸಂನ್ಯಾಸವನ್ನು ಸ್ವೀಕರಿಸಿತ್ತು ಅಂಥೇಳಿ ಅಂದರೆ ಆತ್ಮನು ಆತ್ಮಜ್ಞಾನವಾಗಿ ಸನ್ಯಾಸ ತಕ್ಕೊಂಡು ಆಮೇಲೆ ಆತ್ಮಜ್ಞಾನ ಮಾಡಿಕೊಂಡದಲ್ಲ ಹೀಗೆ ಅಂತಹ ವಿದ್ವಾಂಸರ ಜ್ಞಾನಿಗಳಂತಹ ಪೂರ್ವಾಶ್ರಮದಲ್ಲಿ ಬರೆದು ಪ್ರಕಟಿಸಿದ ಅನೇಕ ಪುಸ್ತಕಗಳನ್ನು ಬರೆ ಪ್ರಕಟಿಸಿದ್ದಾರೆ ಯಾವುದು ವೇದಾಂತ ವಿಚಾರಗಳ ಬಗ್ಗೆ ಅಂತಹ ಒಂದು ಕೃತಿ ಅವುಗಳಲ್ಲೊಂದು ಆರನೇ ಬಾರಿಗೆ ಈಗಾಗಲೇ ಎರಡು ಸಾವಿರದ ಬಾರಿಗೆ ಮುದ್ರಿತವಾಗಿ ಹೊರ ಇದು ಯಾವುದು ವೇದಾಂತ ಕಥಾವಳಿ ಅಂತೇಳಿ ಪ್ರಾರಂಭಿಕ ವೇದಾಂತ ಜಿಜ್ಞಾಸುಗಳಿಗೆ ಇದು ವಿನೋದವಾದ ಕಥೆಗಳ ಮೂಲಕ ಪರಮಾರ್ಥ ತತ್ವವನ್ನು ಸರಳ ರೀತಿಯಲ್ಲಿ ವಿವರಿಸಿ ತಿಳಿಸ್ತದೆ ಪ್ರತಿಯೊಂದು ಕಥೆಗೂ ಪೀಠಿಕೆಯಂತೆ ಕೊಟ್ಟಿರ್ತಕ್ಕಂತಹ ವೇದಾಂತ ಡಿಂಡಿಮದ ಶ್ಲೋಕಗಳು ಸಂದರ್ಭ ಸಂದರ್ಭೋಚಿತವಾಗಿವೆ ಹೀಗೆ ಇದನ್ನು ನಾವೀಗ ನೋಡೋಣ ಇದರಲ್ಲಿ ಸುಮಾರು ಇಪ್ಪತ್ತೆರಡು ಕಥೆಗಳಿವೆ ಅಂದರೆ ಇಪ್ಪತ್ತೆರಡು ಶ್ಲೋಕಗಳಿಗೆ ಇಪ್ಪತ್ತೆರಡು ಕಥೆಗಳು ವೇದಾಂತ ಡಿಂಡ್ಯಮ ಶ್ಲೋಕಗಳು ವೇದಾಂತ ಕಥಾವಳಿ ಅಂಥೇಳಿ ಕಥೆಗಳು ಮೊದಲಿಗೆ ಶ್ರೀ ಆದಿಶಂಕರ ಭಗವತ್ಪಾದ ಪೂಜ್ಯರ ಚರಣರವಿಂದರಗಳಲ್ಲಿ ಶರಣಾಗುತ್ತಾ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಗಳ ಚರಣತರಗಳಲ್ಲಿ ಶರಣಾಗುತ್ತಾ ಮಹಾಮಹೋಪಾಧ್ಯಾಯ ವೇದಾಂತ ವಾರಿದಧಿ ವೇದ ಬ್ರಹ್ಮ ಡಾಕ್ಟರ್ ಕೆ ಜಿ ಸುಬ್ರಹ ಶರ್ಮ ವಿದ್ವಾನ್ ಇವರ ಚರಣಾರವಿಂದಗಳಲ್ಲಿ ಶರಣಾಗುತ್ತಾ ಈ ಒಂದು ವೇದಾಂತ ಕಥಾ ಅವಳಿಯನ್ನು ನೋಡೋಣ ಇದರಲ್ಲಿ ಮೊದಲನೆಯದು ಗುರುವಾಗಬೇಕೆಂಬ ಯೋಗೀಶ್ವರ ಮೊದಲನೇ ಕಥೆ ಅಂದರೆ ಇದರಲ್ಲಿರ್ತಕ್ಕಂಥ ವಿಚಾರ ವೇದಾಂತ ಯೋಗ ಎನ್ನತಕ್ಕಂಥದ್ದು ಯೋಗಿನೋ ಭೋಗಿನೋವಾಗಿನ್ನೋ ರೋಪಿ ಚ್ಞಾನ್ ಮೋಕ್ಷೋ ನಂದೇಹ ಇೇದಂತಡಿಂಡಿಮಃ ಅಂತೇಳಿ ಶ್ಲೋಕ ಯೋಗಿ ಆಗಲಿ ಭೋಗಿ ಆಗಲಿ ಯೋಗಿ ಭೋಗಿ ವೀನಿಣ ಅೈರಗ್ಯ ಉಳ್ಳೋವನಾಗಲಿ ವಿಷಯದಲ್ಲಿ ರಾಗ ಉಳ್ಳಾಗಲಿ ಯೋಗಿ ಆಗಲಿ ಭೋಗಿ ಆಗಲಿ ಜ್ಞಾನ ಮೋಕ್ಷೋ ನ ಸಂದೇಹ ಜ್ಞಾನದಿಂದಲೇ ಎಲ್ಲರಿಗೂ ಮೋಕ್ಷ ಎಂಬುದರಲ್ಲಿ ಸಂದೇಹವಿಲ್ಲ ಇದು ವೇದಾಂತ ಡಿಂಡಿಮಹ ಇದು ವೇದಾಂತದ ಡಂಗುರ ವೇದಾಂತವು ಡಂಗುರ ಸಾರಿ ಹೇಳ್ತಾ ಇದೆ ಆ ವ್ಯಕ್ತಿ ಸಾಧಕ ಯೋಗ್ಯ ಆಗಿರಲಿ ಅವನು ಭೋಗಿಯಾಗಿರಲಿ ವೈರಾಗ್ಯವುಳ್ಳವನಾಗಿರಲಿ ಅದರ ತ್ಯಾಗಿ ಆಮೇಲೆ ರಾಗಿ ಅಂದರೆ ವಿಷಯದಲ್ಲಿ ರಾಗ ಉಳ್ಳುವವನು ಆಸಕ್ತಿ ಉಳ್ಳುವವನಾಗಿರಲಿ ಎಲ್ಲರೂ ಕೂಡ ಜ್ಞಾನದಿಂದಲೇ ಮೋಕ್ಷವೆಂಬುದರಲ್ಲಿ ಜ್ಞಾನಾದೇವ ಹಿ ಕೈವಲ್ಯಂ ನ ಹಿ ಜ್ಞಾನೇನ ಸದೃಶಂ ಪವಿತ್ರಮ ವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧ ಕಾಲೇನ ಆತ್ಮ ನಿಂದತಿ ಅಂತೇಳಿ ಭಗವದ್ಗೀತೆಯಲ್ಲಿ ಬರ್ತದೆ ಹೀಗೆ ಎಲ್ಲರಿಂದಲೂ ಎಲ್ಲರಿಗೂ ಜ್ಞಾನದಿಂದರೆ ಮೋಕ್ಷವೆಂಬುದರಲ್ಲಿ ಸಂದೇಹವಿಲ್ಲ ಇದು ವೇದಾಂತದ ಡಿಂಡಿಮ ಡಂಗುರ ಅಂತೇಳಿ ಈ ಶ್ಲೋಕ ಹೇಳ್ತದೆ ಈಗ ಗುರುವಾಗಬೇಕೆಂಬ ಯೋಗೀಶ್ವರ ಎನ್ನುತಕ್ಕಂಥ ಕಥೆ ಇದಕ್ಕೆ ಪೂರ್ವದಲ್ಲಿ ಅಂದರೆ ಹಿಂದೆ ಒಬ್ಬ ಸಾಧುಗಳ ಬಳಿಯಲ್ಲಿ ಒಬ್ಬ ಶಿಷ್ಯನಿದ್ದಂತೆ ಈತ ಗುರುವಿಗೆ ಮಾಡುತ್ತಿದ್ದ ಸೇವೆಯನ್ನು ನೋಡಿ ಒಬ್ಬ ಯೋಗಿಗೆ ಹೇಗಾದರೂ ಮಾಡಿ ಇವನನ್ನು ತನ್ನ ಶಿಷ್ಯ ವೃತ್ತಿಗೆ ಜೋಡಿಸಿಕೊಳ್ಳಬೇಕೆಂಬ ಕುತೂಹಲವಾಯಿತಂತೆ ಈ ಶಿಷ್ಯನನ್ನು ತನ್ನ ಶಿಷ್ಯನನ್ನಾಗಿ ಮಾಡಿಸ್ಕೊಳ್ಬೇಕು ಅಂತೇಳಿ ಅಂದರೆ ಇನ್ನೊಬ್ರಿಗೆ ಮಾಡ್ತಾ ಇರೋ ಸೇವೆಯನ್ನು ನೋಡಿ ಖುಷಿಯಾಯ್ತದೆ ತನಗೂ ಇವನನ್ನು ಶಿಷ್ಯನಾಗಿ ಮಾಡಿಸ್ಕೊಳ್ಬೇಕು ಆದ ಕಾರಣ ಈ ಯೋಗಿ ಒಂದು ದಿನ ಇವನನ್ನು ಕರೆದು ನೀನು ಶುದ್ಧ ಮೂರ್ಖನು ನಿನ್ನ ಗುರು ಶತಮೂರ್ಖನು ಆ ಗುರುವಿನಲ್ಲಿ ಏನಿದೆ ಎಂದು ಅವನನ್ನು ಅವನಿಗೆ ಆಕಾಶದಲ್ಲಿ ಓಡಾಡಲು ಬರುವುದೇ ನೀರಿನ ಮೇಲೆ ನಡೆಯಲಿಕ್ಕಾಗ್ತದ ಬೆಂಕಿಯ ನಡುವೆ ಕುಳಿತುಕೊಳ್ಳಲಿಕ್ಕೆ ಅವನಿಗೆ ಬರ್ತದ ಇಂತಹ ಸಿದ್ಧಿಗಳು ಯಾವುವು ಅವನಲ್ಲಿವೆ ಗುರುವಿಗೆ ಮಹಿಮೆ ಇರಬೇಕು ದುಷ್ಟರನ್ನು ನಿಗ್ರಹ ಮಾಡುವ ಶಕ್ತಿ ಇರಬೇಕು ಏನೂ ಅರಿಯದ ಕಲ್ಲುಗೊಂಬೆಯಂತೆ ಒಂದು ಕಡೆ ಬಿದ್ದಿರುವವನನ್ನು ಗುರು ಮಾಡಿಕೊಳ್ಳುವುದಕ್ಕೆ ನೀನಂಥ ಮುಟ್ಟಾಳನು ಎಂದು ಮುಂತಾಗಿ ಬೈದ್ದು ಮಾಡಿದಂತೆ ಶಿಷ್ಯನ ತಾಳ್ಮೆಯಿಂದ ಕೇಳಿ ಸ್ವಾಮಿ ನಮ್ಮ ಗುರುಗಳು ಒಬ್ಬರನ್ನು ಬೈಯುವುದಿಲ್ಲ ಸಿಟ್ಟು ಮಾಡೋದಿಲ್ಲ ತಮಗೆ ತಿಳಿದದ್ದನ್ನು ಅಟ್ಟಹಾಸದಿಂದ ಮೆರೆದು ತೋರಿಸುವುದಕ್ಕೆ ಹೋಗುವುದಿಲ್ಲ ಅವರಿಗೆ ಹೆಮ್ಮೆ ಇಲ್ಲ ಎಲ್ಲರೂ ಪರಮಾತ್ಮನ ವಿಭೂತಿಗಳೆಂದು ಅವರು ಹೇಳ್ತಾರೆ ಪರಮಾತ್ಮನ ಅಂಶಗಳು ಮಹಿಮೆ ಅಂತೇಳಿ ಮಕ್ಕಳು ಪಶುಪಕ್ಷಿಗಳು ಪಕ್ಷಿಗಳು ಕೂಡ ಅವರು ತಕ್ಕಂತೆ ಮನಿಸುವರು ಅಂದರೆ ಗೌರವ ಕೊಡ್ತಾರೆ ಯೋಗ್ಯ ರೀತಿಯಲ್ಲಿ ಯಥಾಯೋಗ್ಯವಾಗಿ ತಮಗೆಷ್ಟು ಅಗಾಧವಾದ ವಿಷಯಗಳು ಗೊತ್ತಿದ್ದರೂ ಏನೂ ತಿಳಿಯದ ಹಸುಗೂಸಿನಂತೆ ಎಳೆ ಕಂದನಂತೆ ತೋರ್ತಾ ಇರ್ತಾರೆ ಅವರಿಗೆ ಯಾರೂ ಶತ್ರುಗಳಿಲ್ಲ ತಾವು ಅವರನ್ನು ಇಷ್ಟು ಹೀಗಳಿಸುತ್ತಿದ್ದರಷ್ಟೇ ಅವರ ಮಟ್ಟಿಗೆ ತಮ್ಮನ್ನು ತಮ್ಮಲ್ಲಿರುವ ಯೋಗಶಕ್ತಿಯನ್ನು ಎಷ್ಟೋ ಸಲ ಕೊಂಡಾಡಿದ್ದಾರೆ ಲೋಕದಲ್ಲಿ ಯಾರೂ ದುಷ್ಟರಿಲ್ಲವೆಂತಲೂ ತಮಗೆ ಇರುವ ಸ್ವಾರ್ಥದೆಯಿಂದಲೇ ನಾವು ಕೆಲವರನ್ನು ದುಷ್ಟರಿಂದ ಮತ್ತು ಕೆಲವರನ್ನು ಶಿಷ್ಟರೆಂದು ಭಾವಿಸುವವೆಂತಲೂ ಅವರು ನನಗೆ ತಿಳಿಯ ಹೇಳಿರ್ತಾರೆ ಅವರ ಬಳಿಯಲ್ಲಿದ್ದು ಅವರ ಬಾಯಿಂದ ಬರುವ ಒಂದೆರಡು ಮಾತನ್ನು ಕೇಳಿದರೆ ಸಾಕು ನನಗಿರುವ ಸಂಶಯಗಳೆಲ್ಲವೂ ನಿವಾರಣೆಯಾಗಿಬಿಡ್ತವೆ ಇದರಿಂದಲೇ ನಾನು ಅವರನ್ನು ಗುರುಗಳೆಂದು ಭಾವಿಸಿದೆ ಭಾವಿಸಿದ್ದೇನೆ ಅಂಥೇಳಿ ಶಾಂತಿಯಿಂದ ಉತ್ತರ ಕೊಟ್ಟಂತೆ ವೇದಾಂತದ ಅಭ್ಯಾಸದಿಂದ ಏನೋ ಹೆಚ್ಚಿಗೆ ಮಹಿಮೆ ಅಥವಾ ಸಿದ್ಧಿಯು ದೊರೆಯುವುದೆಂಬ ಆಸೆ ಇಟ್ಟುಕೊಂಡಿರುವವರೆಲ್ಲರೂ ಮುಖ್ಯವಾಗಿ ಕಲಿಯಬೇಕಾದ ಮೊದಲನೇ ಪಾಠವೇ ಇದು ವೇದಾಂತ ಅಧ್ಯಯನದಿಂದ ಪವಾಡ ಮಂತ್ರ ಮಾಟ್ ಮಂತ್ ಮಾಯ ಜಾದು ವೇದಾಂತ ಮತ್ತೇನು ಈಗ ಹಿಂದೆ ಹೇಳಿರೋ ಯಾವ ಗುಣಗಳಿವೆ ಅದು ವೇದಾಂತದಿಂದ ಬರತಕ್ಕಂಥದ್ದು ಇಂದ್ರಿಯ ನಿಗ್ರಹ ಮನೋ ನಿಗ್ರಹ ಆತ್ಮ ಪ್ರಶಂಸೆ ಮಾಡದೇ ಇರತಕ್ಕಂಥದ್ದು ತನ್ನಂತಾನು ಹೊಗಳದೇ ಇರತಕ್ಕಂಥದ್ದು ಎಲ್ಲರನ್ನೂ ಸಮಾನರಾಗಿ ಪರಮಾತ್ಮನ ಅಂಶವೆಂಬುದಾಗಿ ಅಥವಾ ಎಲ್ಲರೂ ಪರಮಾತ್ಮನ ವಿಭೂತಿಗಳು ಅಂದರೆ ಎಲ್ಲರೊಳಗೂ ಪರಮಾತ್ಮ ಇದ್ದಾನೆ ಎಂತಕ್ಕಂಥ ಭಾವನೆ ಬರತಕ್ಕಂಥದ್ದು ಎಲ್ಲರಿಗೂ ಯಥಾಯೋಗ್ಯವಾಗಿ ಗೌರವಿಸ್ತಕ್ಕಂಥದ್ದು ಎಲ್ಲರನ್ನು ಆಮೇಲೆ ತನಗೆ ಎಷ್ಟು ಗೊತ್ತಿದರೂ ಕೂಡ ತಾನೇನು ತಿಳಿಯದನೋ ಅಂತೀವಿ ತೋರಿಸ್ತಕ್ಕಂಥದ್ದು ಹ್ಞೂ ಅಹಂಭಾವ ಇಲ್ಲದೇ ಇರತಕ್ಕಂಥದ್ದು ಯಾರು ತರಂಗಿ ಶತ್ರುಗಳು ಇಲ್ಲ ಅಂಥೇಳಿ ಅಂದರೆ ಅವನಿಗೆ ಯಾರು ಶತ್ರುಗಳು ಇರಬಾರ್ದು ಅಂಥವರು ವೇದಾಂತ ವೇದಾಂತವನ್ನು ಅಂತ ಹೇಳಿದ್ರೆ ಆಗ್ತೇವೆ ನಾವು ಅಂಥೇಳಿ ವೇದಾಂತ ಅಭ್ಯಾಸ ಸಿದ್ಧಿಗಳೆಲ್ಲ ಆಗತಕ್ಕಂಥದ್ದು ಇದು ಮೊದಲನೇ ಪಾಠ ವೇದಾಂತದಿಂದ ಯಾವ ಸಿದ್ಧಿಯೂ ಆಗುವುದಿಲ್ಲ ಕೈಕಾಲುಗಳ ಸಂಖ್ಯೆ ಅಥವಾ ಕಡಿಮೆ ಆಗುವುದಿಲ್ಲ ಊಟ ಉಪಚಾರಗಳಲ್ಲಾಗಲಿ ನಡೆದ ನುಡಿಗಳದ್ದಾಗಲಿ ಯಾವ ಹೆಚ್ಚು ಕಡಿಮೆ ಇರುವುದಿಲ್ಲ ವೇದಾಂತದಿಂದ ಆಯುಸ್ಸು ಹೆಚ್ಚುವುದಿಲ್ಲ ನೋಡಿ ಅದನ್ನು ಹೇಳ್ತಾ ಇದ್ದಾರೆ ವಿಲಕ್ಷಣವಾದ ಜ್ಯೋತಿ ಮೊದಲಾದವು ಕಾಣಿಸುವುದಿಲ್ಲ ಅನ್ನಾಹಾರಗಳನ್ನು ಬಿಟ್ಟಿರುವುದಕ್ಕೆ ಬರುವುದಿಲ್ಲ ನೆಲದಲ್ಲಿ ಹೂ ಹೂಳಿಸಿಕೊಂಡು ಇರುವ ಶಕ್ತಿ ಪವಾಡ ಬರುವುದಿಲ್ಲ ನೀರಿನ ಮೇಲೆ ನಡೆಯುವುದಕ್ಕಾಗಲಿ ಬಂಡೆಯಂತೆ ಬಿಸಿಲು ಚಳಿ ಗಾಳಿ ಮಳೆ ಇವುಗಳನ್ನು ಲೆಕ್ಕಿಸದೆ ಮಲಗಿರುವುದಕ್ಕಾಗಲಿ ಆಕಾಶದಲ್ಲಿ ಹಾರಾಡೋದಕ್ಕಾಗಲಿ ಬರುವುದಿಲ್ಲ ಇದೆಲ್ಲ ಪುರುಷಾರ್ಥವಾಗಿರಲಿ ಆಗದಿರಲಿ ವೇದಾಂತದಿಂದಂತೂ ಇವುಗಳಲ್ಲಿ ಯಾವುದೂ ಆಗುವುದಿಲ್ಲವೆಂಬುದು ಖಂಡಿತ ಹಾಗಾದರೆ ವೇದಾಂತಗಳಲ್ಲಿರುವ ವಿಶೇಷವೇನು ಎಂದು ಯಾರಾದರೂ ಕೇಳಬಹುದು ಗಣಿತಶಾಸ್ತ್ರವನ್ನು ಬಲ್ಲವರಿಗೂ ಕುರಿಯ ಹಿಕ್ಕೆಯಿಂದ ಎಣಿಕೆ ಮಾಡಿ ಲೆಕ್ಕಾಚಾರ ಮಾಡಿಕೊಳ್ಳುವ ಕುರುಬರಿಗೂ ತಿಳುವಳಿಕೆಯಲ್ಲಿ ಬಿಟ್ಟರೆ ಮತ್ತೆ ಯಾವುದರಲ್ಲಿ ಹೆಚ್ಚು ಕಡಿಮೆ ಇದೆ ಮನುಷ್ಯ ಮನುಷ್ಯನೇ ಗಣಿತಶಾಸ್ತ್ರವನ್ನು ಬದಲ ಗಣಿತಜ್ಞ ಇರಬಹುದು ಕುರಿಯ ಹಿಕ್ಕೆಯಿಂದ ಎಣಿಕೆ ಮಾಡಿ ಲೆಕ್ಕಾಚಾರ ಮಾಡಿಕೊಳ್ಳುವ ಕುರುಬರು ಇವರು ಕೂಡ ಲೆಕ್ಕವೇ ಮಾಡೋದು ಲೆಕ್ಕಲೆಕ್ಕವೇ ಇಬ್ಬರು ಮಾಡೋದು ಇವರಿಬ್ಬರಲ್ಲಿ ತಿಳುವಳಿಕೆಯಲ್ಲಿ ಬಿಟ್ರೆ ಮತ್ತೆ ಯಾವುದರಲ್ಲಿ ಹೆಚ್ಚು ಕಡಿಮೆ ಉಂಟು ಅವರು ಹೆಚ್ಚು ತಿಳಿದಿದ್ದಾರೆ ಗಣಿತ ಇವರು ಸ್ವಲ್ಪ ತಿಳಿದಿರುವಂಥದ್ದು ಗುರುಬರು ವೇದಾಂತಿಗಳಿಗೂ ಮಿಕ್ಕವರಿಗೂ ಇರುವ ತಾರತಮ್ಯವನ್ನು ಇದರಂತೆ ತಿಳಿಯಬೇಕು ಅಂತಲೇ ಹೇಳ್ತಾರೆ ಅಂದರೆ ಸಿದ್ಧಿಯೇ ಮುಂತಾದವುಗಳನ್ನು ಹೇಳಿರುವಂಥದ್ದು ಯೋಗಶಾಸ್ತ್ರದಲ್ಲಿ ವೇದಾಂತದ ತಿಳುವಳಿಕೆಯನ್ನು ಹೇಳಿರತಕ್ಕಂಥದ್ದು ಉಪನಿಷತ್ತುಗಳಲ್ಲಿ ಈ ಗುಟ್ಟನ್ನು ಅರಿಯದೇ ಯೋಗ ಯೋಗಶಾಸ್ತ್ರ ಬಂದಿರತಕ್ಕಂಥದ್ದು ಬಳಿಕ ಷಡ್ ದರ್ಶನಗಳು ಅದರಲ್ಲಿ ಒಂದು ಯೋಗ ದರ್ಶನ ಅಂದರೆ ವೇ ಉಪನಿಷತ್ತು ಅದಕ್ಕೂ ಮೂಲವಾದದ್ದು ವೇದಗಳು ಎಲ್ಲಕ್ಕೂ ಮೂಲ ಪ್ರಮಾಣ ವೇದಗಳಲ್ಲಿ ಒಂದು ಭಾಗ ಉಪನಿಷತ್ತು ಅಂತ ಹೇಳಿದರೆ ವೇದಾಂತಕ್ಕೆ ಆಧಾರವಾಗಿರ್ತಕ್ಕಂಥದ್ದು ಉಪನಿಷತ್ತುಗಳು ಈ ಸಿದ್ಧಿಗಳಿಗೆ ಆಧಾರವಾಗಿರ್ತಕ್ಕಂಥದ್ದು ಯೋಗ ಯೋಗಶಾಸ್ತ್ರ ಹಾಗಾಗಿ ವೇದಾಂತ ಮತ್ತು ಯೋಗಗಳ ಹೋಲಿಕೆ ಈ ಕಥೆಯಲ್ಲಿ ಹಾಗಾಗಿ ವೇದಾಂತ ಯೋಗ ಅಂತಲೇ ಹೇಳಿದ್ದು ಗುರು ಆಗಬೇಕೆಂದು ಬಯಸಿದಂತಹ ಯೋಗಿಯ ಕಥೆದೀಗ ಯೋಗಿ ಅಂದರೆ ಯೋಗಶಾಸ್ತ್ರ ಯೋಗ ಸಿದ್ಧಿಯುಳ್ಳವ ನೋಡಿ ಈ ಗುಟ್ಟನ್ನು ಅರಿಯದೆ ವೇದಾಂತಿಗಳೆಂದರೆ ಮೂಗು ಹಿಡಿದುಕೊಂಡಿರುವಂತಲೋ ಭಂಗಿ ಸೇದುವವರಂತಲೋ ಕೆಲವರು ಮೂಢರು ಎಣಿಸ್ತಾರೆ ಪ್ರಾಣಾಯಾಮಕ್ಕಾಗಿ ಮೂವು ಹಿಡಿಯುವುದನ್ನು ಮನಸ್ಸನ್ನು ಸರಿಪಡಿಸುವುದಕ್ಕಿಂತ ಕೆಲವು ಮೂಲಿಕೆಗಳನ್ನು ಉಪಯೋಗ ಮಾಡಿಕೊಳ್ಳುವುದನ್ನು ಯೋಗದಲ್ಲಿ ಹೇಳಿರುವಂಥದ್ದು ನಿಜವೇ ಆದರೆ ವೇದಾಂತಗಳಿಗೆ ಇದರ ಗೋಜು ಎಳ್ಳಷ್ಟು ಬೇಕಿಲ್ಲವೆಂದು ಖಂಡಿತವಾಗಿ ತಿಳಿಯಬೇಕು ನೋಡಿ ವೇದದ ಕೊನೆಯ ಭಾಗದಲ್ಲಿ ವಿಶೇಷವಾಗಿ ಉಪನಿಷತ್ತುಗಳಲ್ಲಿ ಹೇಳಿರುವ ಸಿದ್ಧಾಂತಕ್ಕೆ ವೇದಾಂತ ಅಂತ ತಿಳಿಸಿದರು ಸಿದ್ಧಾಂತವೆಂದರೆ ನಿರ್ಣಯಿಸುವಂತಹ ವಿಷಯ ನಿರ್ಣಾಯಕ ಕೊನೆಗೆ ಉಪಸಂಹಾರ ಬರತಕ್ಕಂಥದ್ದು ವೇದದ ಕೊನೆಗೆ ಬರ್ತಕ್ಕಂಥದ್ದು ಈ ಸಿದ್ಧಾಂತವನ್ನೇ ಬಾದರಾಯಣ ವ್ಯಾಸರು ಬರೆದಿರುವಂಥ ಬ್ರಹ್ಮಸೂತ್ರಗಳಲ್ಲಿ ಕ್ರಮಪಡಿಸಿ ತಿಳಿಸಿರ್ತದೆ ಮಹಾಭಾರತದಲ್ಲಿರುವ ಭಗವದ್ಗೀತೆಯಲ್ಲಿಯೂ ವಿಸ್ತರಿಸಿರ್ತದೆ ಉಪನಿಷತ್ತು ಬ್ರಹ್ಮಸೂತ್ರಗಳು ಭಗವದ್ಗೀತೆ ಇವು ಮೂರು ವೇದಾಂತ ಸಿದ್ಧಾಂತವನ್ನು ತಿಳಿಸುವುದಕ್ಕೆ ಬೇರೆ ಬೇರೆಯ ಬಗೆಯಿಂದ ಹೊರಟಿವೆ ಆದ್ದರಿಂದ ಅವುಗಳನ್ನು ಪ್ರಸ್ಥಾನ ತ್ರಯವೆಂದು ಕರೆಯುತ್ತಾರೆ ಮೂರು ದಾರಿಗಳು ಅಂತೇಳಿ ಪ್ರಸ್ಥಾನ ದಾರಿ ಪಥ ತ್ರಯ ಅಂದರೆ ಮೂರು ಯಾವುದೆಲ್ಲ ಉಪನಿಷತ್ತು ಬ್ರಹ್ಮಸೂತ್ರಗಳು ಭಗವದ್ಗೀತೆ ಮಿಕ್ಕ ಗ್ರಂಥಗಳಿಗೆಲ್ಲ ಇವುಗಳೇ ಆಧಾರ ಅದರಲ್ಲಿಯೂ ಉಪನಿಷತ್ತುಗಳು ಎಲ್ಲಕ್ಕೂ ಆಧಾರವಾದ್ದರಿಂದ ಅವನ್ನೇ ವೇದಾಂತಗಳೆಂದು ಕರೆಯುವುದು ಉಂಟು ವೇದದ ಅಂತ್ಯಭಾಗ ಕೊನೆಯ ಭಾಗ ಸಾರಭಾಗ ಅಂತೇಳಿ ಕೊನೆಯ ಅಂತ್ಯಭಾಗ ಬಾದರಾಯಣರು ಅಂದರೆ ಬದರಿಕಾಶ್ರಮವಾಸಿಗಳಾದ ವ್ಯಾಸರು ಹಾಗೆ ಬಾದರಾಯಣರು ಬಂತು ಆಯನ ಅಂದರೆ ಮನೆ ಬಾದರಾಯಣ ಅಂದರೆ ಬದರಿಯಲ್ಲಿ ತಮ್ಮ ಅಯನವನ್ನು ಮಾಡಿಕೊಂಡವರು ಆಶ್ರಯವನ್ನಾಗಿ ಮನೆಯನ್ನಾಗಿ ಆಶ್ರಮವನ್ನಾಗಿ ಮಾಡಿಕೊಂಡವರು ಬದರಿಗಾಶ್ರಮ ವಾಸಿಗಳು ಬಾದರಾಯಣರು ವ್ಯಾಸರು ಅವರು ಸೂತ್ರಗಳಲ್ಲಿ ಬ್ರಹ್ಮಸೂತ್ರಗಳಲ್ಲಿ ತಿಳಿಸಿರುವ ವೇದಾಂತದ ನಿರ್ಣಯಕ್ಕೆ ವೇದಾಂತ ದರ್ಶನ ಅಂತೇಳಿ ಹೆಸರು ನೋಡಿ ಷಡ್ ಒಂದು ಅದು ಹಾಗಾಯಿತು ವೇದಾಂತ ದರ್ಶನ ಅದಕ್ಕೆ ಆಧಾರ ಉಪನಿಷತ್ತುಗಳು ಬ್ರಹ್ಮಜ್ಞಾನವಾದ ಹೊರತು ಯಾರಿಗೂ ಪರಮಗತಿ ಆಗದೆಂದು ಈ ದರ್ಶನದಲ್ಲಿ ಮನಗಾಣಿಸಿಕೊಟ್ಟಿರುತ್ತದೆ ಹಾಗಾಗಿ ಬ್ರಹ್ಮಜ್ಞಾನವೇ ಪರಮಗತಿ ಅದಾಗದಿದ್ದರೆ ಯಾವ ಸಿದ್ಧಿ ಅಥವಾ ಯಾವುದರಿಂದಲೂ ಕೂಡ ಪರಮಗತಿ ಸಿಕ್ಕುವುದಿಲ್ಲ ಹಾಗಾಗಿ ಬೇರೆ ಯಾವ ಶಾಸ್ತ್ರಗಳಿಗಿಂತಲೂ ವೇದಾಂತ ಶಾಸ್ತ್ರವೇ ಹೆಚ್ಚಿನದ್ದು ಯಾವುದಕ್ಕೆ ಪರಗತಿಗೆ ಮೋಕ್ಷಕ್ಕೆ ಜ್ಞಾನ ದೇವಹಿ ಜ್ಞಾನದಿಂದಲೇ ಮೋಕ್ಷ ಯಾವ ಜ್ಞಾನದಿಂದ ಬ್ರಹ್ಮಾತ್ಮ ಜ್ಞಾನದಿಂದ ಆತ್ಮ ಮತ್ತು ಬ್ರಹ್ಮ ಈ ಇಂದ ಇದರ ಯಥಾರ್ಥ ದರ್ಶನದಿಂದ ಜ್ಞ ಯಾವುದು ಮೋಕ್ಷ ಅಂತೆ ಮುಕ್ತಿ ಮುಕ್ತಿ ಅಂದ್ರೇನು ಎಲ್ಲ ಬಂಧನಗಳಿಂದ ಬಿಡುಗಡೆ ಇದು ಒಂದ ಕಥೆ ಇನ್ನು ಎರಡನೆಯದು ಮೃಗಾದಿಗಳ ಧ್ವನಿಯನ್ನು ಅನುಕರಿಸುವವನು ಎಂಬವನ ಕಥೆ ಅಂದರೆ ಮಿಮಿಕ್ರಿ ಮಾಡುವನು ಅಂತ ಹೇಳ್ಬೋದು ಹ್ಞೂ ಈಗಿನ ಕಾಲದಲ್ಲಿ ಏನು ಮೃಗಾದಿಗಳ ಧ್ವನಿಯನ್ನು ಅನುಕರಿಸುವನು ಸತ್ಯ ಮಿಥ್ಯೆ ಇದರಲ್ಲಿರತಕ್ಕಂಥ ವಿಚಾರ ವೇದಾಂತ ಮತ್ತು ಯೋಗ ಹಿಂದಿನ ಕಥೆಯಲ್ಲಿತ್ತು ಇಲ್ಲಿ ಸತ್ಯ ಮತ್ತು ಮಿಥ್ಯೆ ಇವುಗಳ ಇದನ್ನು ಇವುಗಳ व्यसान हेल्ता है यद यच्च तन्मध्ये भातमप्यसत अतो मिथ्याजगत्विडि यदस्दस्त यम्ये भाति तत्व ब्रह्मकदं ಸತ್ಯಮಿತಿ ವೇದಾಂತಡಿಂಡಿಮಃ ಅಂತೇಳಿ ಎರಡು ಶ್ಲೋಕಗಳು ಇರಲಿ ಒಂದು ಮಿಥ್ಯೆ ಮೊದಲನೇದು ಎರಡನೇದು ಸತ್ಯದ ಬಗ್ಗೆ ಹೇಳಿರತಕ್ಕಂಥದ್ದು ಯತ್ ನದೌತ್ ಚಿಂತೆ ತತ್ ಮಧ್ಯೆ ಭಾತಂ ಅಪಿ ಅಸತ್ ಅತ ಮಿಥ್ಯಾ ಜಗತ್ ಸರ್ವೇ ವೇದಾಂತಡಿಂಡಿಮಃ ಯಾವುದು ಮೊದಲು ಇರಲಿಲ್ಲವೋ ನ ಆದೌ ಅಸ್ತಿ ಯಾವುದು ಮೊದಲು ಇರಲಿಲ್ಲವೋ ಯತ್ ಚ ಅಸ್ತಿ ಅಂತೆ ಯಾವುದು ಕೊನೆಗೂ ಇರುವುದಿಲ್ಲವೋ ತತ್ ಅದು ಮಧ್ಯೆ ಭಾತಂ ಅಪಿ ಅಸತ್ ಅದು ನಡುವೆ ಇರುವಂತೆ ತೋರಿದರು ಭಾತಂ ಅಪಿ ಅಂದರೆ ಬೆಳಗಿದರು ತೋರಿದರು ಅಂದರೆ ಪ್ರಕಾಶಿಸಿದರು ಭಾ ಅಂದರೆ ಪ್ರಕಾಶ ಭಾತಿ ಅಂದರೆ ಪ್ರಕಾಶಿಸುತ್ತದೆ ಅಂತೇಳಿ ಹಾಗೆ ಭಾತಂ ಪ್ರಕಾಶಿಸುತ್ತಾ ಇದೆ ಇದ್ದರೂ ಕೂಡ ಮಧ್ಯದಲ್ಲಿ ಮೊದಲು ಇರಲಿಲ್ಲ ಆಮೇಲೂ ಇರುವುದಿಲ್ಲ ನಡುವಿನಲ್ಲಿ ತೋರಿದರೂ ಇದು ಇರುವ ಹಾಗೆ ತೋರಿದರೂ ಕೂಡ ಭಾತಂ ಅಪಿ ಅಸತ್ ಅದು ಇರುವಂಥದ್ದಲ್ಲ ನಿಜವಾಗಿ ಇರುವಂಥದ್ದಲ್ಲ ಅಸತ್ತು ಸತ್ತಲ್ಲ ಅತ ಆದ್ದರಿಂದ ಸರ್ವ ಜಗತ್ ಮಿಥ್ಯ ಇ ಜಗತ್ತೆಲ್ಲವೂ ಮಿಥ್ಯೆ ಎಂಬುದು ವೇದಾಂತ ಡಿಂಡಿಮಃ ವೇದಾಂತದ ಡಂಗುರವು ಯಾಕಂದರೆ ಈ ಜಗತ್ತೆಲ್ಲವೂ ಹಿಂದೆ ಇರಲಿಲ್ಲ ಸೃಷ್ಟಿಗೆ ಮೊದಲು ಮುಂದೆ ಇರುವುದಿಲ್ಲ ಮಧ್ಯದಲ್ಲಿ ಇದ್ದಾಗಿ ಕಾಣಿಸ್ತದೆ ಹಾಗಾಗಿ ಇದು ಮಿಥ್ಯ ಅಂಥೇಳಿ ವೇದಾಂತದ ಡಂಗುರ ಅಂಥೇಳಿ ಯತ್ ಅಸ್ತಿ ಆದೌ ಯತ್ ಅಸ್ತಿ ಅಂತೆ ಯತ್ ಮಧ್ಯೆ ಭಾತಿ ತತ್ ಸ್ವಯಂ ಬ್ರಹ್ಮ ಏಕಂ ಇದಂ ಸತ್ಯಂ ಇದಿ ವೇದಾಂತ ಡಿಂಡಿಮಃ ಸತ್ಯದ ಬಗ್ಗೆ ಹೇಳ್ತಾ ಇದ್ದಾರೆ ಯಾವುದು ಮೊದಲು ಇತ್ತೋ ಯದು ಆದೌ ಅಸ್ತಿ ಯದ ಅಂತೆ ಅಸ್ತಿ ಯಾವುದು ಕೊನೆಯಲ್ಲಿಯೂ ಇರುವುದೋ ಯ ಮಧ್ಯೆ ಭಾತಿ ಯಾವುದು ಮಧ್ಯದಲ್ಲಿಯೂ ಸ್ವಯಂ ತಾನೇ ತೋರಿಕೊಳ್ಳುತ್ತಾ ಇರ್ತದೋ ತತ್ ಅಂಥದ್ದು ಅಂತಹ ಬ್ರಹ್ಮ ಎ ಬ್ರಹ್ಮ ಒಂದೇ ಏಕಂ ಇದಂ ಅಂತಹ ಈ ಬ್ರಹ್ಮ ಒಂದೇ ಸತ್ಯಂ ಇತಿ ಸತ್ಯವೆಂದು ವೇದಾಂತ ಡಿಂಡಿಮಃ ವೇದಾಂತ ಡಂಗುರ ಅಂತೇಳಿ ಹೇಳ್ತಾ ಇದ್ದಾರೆ ಹೀಗೆ ಸತ್ಯ ಮಿಥ್ಯೆ ಇವುಗಳ ಬಗ್ಗೆಗಿನ ಶ್ಲೋಕ ಭಾಳ ಚೆನ್ನಾಗಿದೆ ವೇದಾಂತ ಡಿಂಡಿಮ ಶ್ಲೋಕಗಳು ಅದಕ್ಕೀಗ ಮೃಗಾದಿಗಳ ಧ್ವನಿಯನ್ನು ಅನುಕರಿಸುವನು ಎಂತಕ್ಕಂಥ ಕಥೆ ಒಂದು ಊರಿಗೆ ಒಬ್ಬ ಪ್ರಾಣಿಗಳ ಧ್ವನಿಯನ್ನು ಅನುಕರಿಸಬಲ್ಲ ಆಟಗಾರ ಬಂದ ಅಲ್ಲಿಯ ಜನರೆಲ್ಲರೂ ಸೇರಿ ಒಂದು ಆಡಿಸಲು ಆತನು ಹಂದಿಯ ಹಾಗೆ ಕೂಗಿದ ಎಲ್ಲರಿಗೂ ನಿಜವಾದ ಹಂದಿ ಕೂಗಿದ ಹಾಗೆ ಕೇಳಿಸಿತು ಅವನು ಅವರು ಬಲು ಸಂತೋಷಪಟ್ಟು ಮತ್ತೆ ಮತ್ತೆ ಆ ಹಂದಿಯ ಕೂಗನ್ನು ಕೇಳುವುದಕ್ಕೆ ಕುತೂಹಲವನ್ನು ತೋರಿಸಿದರು ಆಗ ಅಲ್ಲಿದ್ದವರದ ಒಬ್ಬ ಜನರ ಹುಚ್ಚಿಗೆ ಬೇಸರಪಟ್ಟು ಒಂದು ಹಂದಿಯ ಮರಿಯನ್ನು ತಂದು ಅದನ್ನು ಜಿಗುಟಿ ಕೂಗಿಸಿದ ಜನರು ಛೇ ಹಂದಿಯ ಕೂಗನ್ನು ನಾವೆಂದು ಕೇಳಿಲ್ಲವೇ ಇದೇನು ಹೊಸ ವಿದ್ಯೆಯನ್ನು ನಮಗೆ ತೋರಿಸುವುದಕ್ಕೆ ಬಂದೆ ಎಂದು ಅವನನ್ನು ಧಿಕ್ಕರಿಸಿದರು ಆಗ ಆತನು ಅಯ್ಯ ನಾನು ತಿಳಿಸಿದ್ದು ನಿಮಗೆ ಹೊಸ ವಿಷಯವೇ ಹೇಗೆಂದರೆ ನಿಮಗೆ ನಿಜವನ್ನು ಕಂಡರೆ ಬೇಸರ ಅದನ್ನು ಸುಳ್ಳು ತೋರಿಕೆ ಬಲು ಅಕ್ಕರೆ ಈ ವಿಷಯವು ಹೊಸದಲ್ಲವೇ ಅಂತೇಳಿ ಉತ್ತರ ಕೊಟ್ಟಂತೆ ಈಗ ನೋಡಿ ನಿಜವಾದ ಹಂದಿ ಕೂಗಿದರೆ ಯಾರಿಗೂ ಇಷ್ಟ ಇಲ್ಲ ಅವನು ಕೇಳಲಿಲ್ಲ ಅಂತೇಳಿ ಹೇಳ್ತಾರೆ ಎಲ್ಲರೂ ಅದೇ ಹಂದಿಯಾಗ ಒಬ್ಬ ಮನುಷ್ಯಕ್ಕೂಗಿದರೆ ಅದು ಅದು ನಿಮಗೆ ಅದರಲ್ಲಿ ಇಷ್ಟ ನಿಮಗೆ ಅದು ಖುಷಿ ನಿಮಗೆ ಅಂಥ ವಿಷಯ ಅಂದರೆ ಅದನ್ನು ಅಣಕಿಸ್ತಕ್ಕಂತಹ ಸುಳ್ಳು ತೋರಿಕೆ ಅದು ನಿಮಗೆ ಅಕ್ಕರೆ ನಿಜವಾದೇ ಅದು ಹಂದಿ ಕೂಗುವಂಥದ್ದು ಇದೇ ನಮ್ಮ ವೇದಾಂತವು ಹೇಳಿಕೊಳ್ಳುವ ಎರಡನೆಯ ಪಾಠ ನೋಡಿ ಒಂದೊಂದೇ ಪಾಠ ಮಾಡ್ತಾ ಇದ್ದಾರೆ ಸ್ವಾಮೀಜಿಯವರು ಮೊದಲನೇದ್ರಲ್ಲಿ ಏನು ಪಾಠ ವೇದಾಂತಗಳಿಗೆ ಸಿದ್ಧಿ ಇರುವುದಿಲ್ಲ ವೇದಾಂತವನ್ನು ಕಲಿತವರಿಗೆ ಸಿದ್ಧಿ ಅವರು ಸಿದ್ಧಿಯನ್ನು ತೋರುವುದಿಲ್ಲ ಪ್ರದರ್ಶನ ಮಾಡುವುದಿಲ್ಲ ಅವರು ಅಂಥೇಳಿ ಒಂದನೆಯದು ನಮಗೆ ಯಾವುದೇ ಸಿದ್ಧಿ ಉಂಟಾಗೋದಿಲ್ಲ ವೇದಾಂತದಿಂದ ಹಾಗೂ ಬೇರೆಯವರಿಂದ ಭಿನ್ನವಾಗಿ ನಾವು ತೋರುವುದೂ ಇಲ್ಲ ಉಣ್ಣುವಂಥದ್ದು ತಿನ್ನುವಂಥದ್ದು ಕೂಡ ವೇದಾಂತ ಅಂದರೆ ಒಂದು ಆತ್ಮಜ್ಞಾನ ಬ್ರಹ್ಮಾತ್ಮ ಜ್ಞಾನ ಆಗಿರ್ತದೆ ಇದರಿಂದಾಗಿ ಯಾವುದರ ಬಗ್ಗೆಯೂ ಮಾಯ ಮೋಹ ಇರುವುದಿಲ್ಲ ಯಾವುದು ಸತ್ಯ ಯಾವುದು ಮಿಥ್ಯ ಅನ್ನತಕ್ಕಂಥ ಸದಾ ಸದ್ವಿವೇಕ ಅವನಿಗೆ ಬಂದಿರ್ತದೆ ವೇದಾಂತದಿಂದ ಇಹಾಮೂತ್ರ ಫಲಭೋಗ ವಿರಾಗ ನಿತ್ಯಾನಿತ್ಯ ವಿವೇಕ ಹ್ಞೂ ಆಮೇಲೆ ಶಮದಮಾದಿ ಷಟ್ ಸಂಪತ್ತಿ ಹ್ಞೂ ಮುಮುಕ್ಷುತ್ವ ಹೀಗೆ ಇದು ಸಾಧನ ಸಂಪತ್ತಿಗಳು ಸಾಧನ ಚತುಷ್ಟಯ ಅಂತೇಳಿ ಹೇಳ್ತೇವೆ ಇಹಾಮೂತ್ರ ಫಲಭೋಗ ವಿರಾಗ ಶಮಧಮಾದಿ ಷಟ್ಸಂಪತ್ತಿ ಆಮೇಲೆ ನಿತ್ಯಾನಿತ್ಯ ವಸ್ತು ವಿವೇಕ ಆಮೇಲೆ ಮುಮುಕ್ಷುತ್ವ ಮೋಕ್ಷ ಬೇಕು ಏನತಕ್ಕಂಥದ್ದು ಇದ ನಾಲ್ಕು ಸಾಧನ ಸಂಪತ್ತಿ ಇದು ಅವನಲ್ಲಿರುತ್ತೆ ವೇದಾಂತಿಯಲ್ಲಿ ಹೀಗೆ ನಮಗೆಲ್ಲ ತೋರಿಕೆಯ ವಸ್ತುಗಳಲ್ಲಿ ಹೆಚ್ಚು ಪ್ರೀತಿ ಉಂಟಾಗುತ್ತೆ ಕಪ್ಪೆಯ ಚಿಪ್ಪು ಬೆಳ್ಳಿಯಂತೆಯೂ ಬಿಸಿಲುಗುದುರೆಯು ನೀರಿನಂತೆಯೂ ಮರೀಚಿಕೆ ಮರುಭೂಮಿಯಲ್ಲಿ ಅದು ನೀರಿನಾಗಿ ಕಾಣುವಂಥದ್ದು ಉಂಟು ಜನರು ಕಪ್ಪೆಯ ಚಿಪ್ಪನ್ನು ಬೆಳ್ಳಿಯನ್ನು ತಿಳಿದು ಅವುಗಳನ್ನು ಆಯ್ದುಕೊಳ್ಳೋದಕ್ಕೆ ಹೋಗ್ತಾರೆ ಬಿಸಿಲುಗುದು ನೀರಿಂತ ಭ್ರಮಿಸಿ ಬಾಯಾರಿಕೆಯನ್ನು ತೀರಿಸಿಕೊಳ್ಳೋದಕ್ಕೆ ಹೋಗ್ತಾರೆ ತೋರಿಕೆಯ ವಸ್ತುಗಳ ಮೇಲೆ ನಮ್ಮೆಲ್ಲರಿಗೂ ಇರುವಷ್ಟು ಪ್ರೀತಿಯು ನಿಜವಾದ ವಸ್ತುಗಳ ಮೇಲೆ ಇಲ್ಲ ಆದರೆ ನಾವು ಹೀಗೆಂದು ಅರಿಯೇವು ನಮಗೂ ಗೊತ್ತಿಲ್ಲ ಮಾತ್ರ ಆದರೆ ನಾವು ಹಾಗೆ ಮಾಡ್ತಾ ಇದ್ದೇವೆ ನಮ್ಮ ವರ್ತನೆ ಹಾಗೆ ಇದೆ ಆದರೆ ನಾವು ಅದನ್ನು ಅರಿತಿಲ್ಲ ಇನ್ನು. ಇದರ ಸತ್ಯದೆಡೆಗೆ ನಾವು ಹೋಗ್ತಾ ಇಲ್ಲ ಮಿಥ್ಯೆಯನ್ನೇ ನಾವು ಹೆಚ್ಚು ಇಷ್ಟಪಡ್ತಾ ಇದ್ದೇವೆ ಅಂಥೇಳಿ ಸೂಚ್ಯವಾಗಿ ಹೇಳ್ತಾ ಇದ್ದೇವೆ ಸ್ವಾಮೀಜಿಗಳು ಜಗತ್ತು ಮಿಥ್ಯೆ ಆದರೆ ಅದನ್ನೇ ಹೆಚ್ಚು ಆಸೆ ಬಿಡ್ತೇವೆ ಜಗತ್ತಿನ ವೈಭವವನ್ನೇ ಆಸೆ ಬಿಡ್ತೇವೆ ದೊಡ್ಡ ಮನೆ ದೊಡ್ಡ ಕಾರು ಇದನ್ನೇ ಆಸೆ ಬಿಡ್ತೇವೆ ಹೊರತು ಸತ್ಯ ಯಾವುದು ಬ್ರಹ್ಮ ಒಂದೇ ಸತ್ಯ ಆತ್ಮ ಒಂದೇ ಸತ್ಯ ಇದರಲ್ಲರ ಹಿಂದೆ ಇರತಕ್ಕಂಥದ್ದು ಅದರ ಬಗ್ಗೆ ಸತ್ಯದೆಡೆಗೆ ನಾವು ಹೆಚ್ಚು ಹೋಗಲಿಕ್ಕೆ ಇಷ್ಟಪಡೋದಿಲ್ಲ ಈ ಮಿಥ್ಯೆಯಲ್ಲಿಯೇ ಆನಂದವನ್ನು ಹೊಂದಲಿಕ್ಕೆ ಪ್ರಯತ್ನಿಸ್ತಾ ಇರ್ತೇವೆ ಆದರೆ ಅದು ನಶ್ವರ ಮಿಥ್ಯಾ ಆನಂದ ಎಷ್ಟು ದಿನ ಇದ್ದಿತು ಹೀಗೆ ನಿಜವಾಗಿರುವ ವಸ್ತುಗಳಿಗೆ ಸತ್ಯವಸ್ತುಗಳೆಂತಲೂ ತೋರಿಕೆಯ ವಸ್ತುಗಳೇ ಮಿಥ್ಯಾ ವಸ್ತುಗಳು ಎಂತಲೂ ಹೆಸರು ಮಿಥ್ಯೆ ಅಂದರೆ ಸುಳ್ಳು ಸುಳ್ಳು ವಸ್ತುವು ಮೊದಲು ನಿಜವೆಂದೇ ತೋರುತ್ತದೆ ನಿಜವನ್ನು ವಿಚಾರಿಸದೆ ಭ್ರಾಂತಿಯ ತೋರಿಕೆಯನ್ನು ಅದು ತೋರಿಸಿದಂತೆಯೇ ನಿಜವಾಗಿ ಇರುವ ಇರುವುದೆಂದು ತಪ್ಪಾಗಿ ತಿಳಿದುಕೊಳ್ಳುವುದಕ್ಕೆ ವೇದಾಂತದಲ್ಲಿ ಮಿಥ್ಯಾಜ್ಞಾನ ಅಂತೇಳಿ ಹೆಸರು ಸತ್ ಮತ್ತು ಅಸತ್ ಎಂಬ ಎರಡು ಮಾತುಗಳನ್ನು ಇಲ್ಲಿ ತಿಳಿಯಬೇಕು ಸತ್ ಅಂದರೆ ಇರುವ ವಸ್ತು ಈ ಮಾತಿನ ಭಾವನಾಮವು ಸತ್ವ ಸತ್ತೇ ಅಂದರೆ ಇರವು ಇರೋಣ ಇರುವಿಕೆ ಅಸ್ತಿತ್ವ ಅಂತೇಳಿ ಎಂದಾಗ್ತದೆ ಅಸತ್ ಎಂದರೆ ಇಲ್ಲದ್ದು ಉದಾಹರಣೆಗೆ ಮೊಲದ ಕೊಂಬು ಎಲ್ಲಿಯೂ ಇಲ್ಲ ಆದ್ದರಿಂದ ಇದು ಅಸತ್ತು ಬೆಕ್ಕಿಗೆ ಕೊಂಬು ಅಂತೇಳಿ ಹೇಳ್ತಾರೆ ಬೆಕ್ಕಿಗೆ ಕೊಂಬು ಯಾವುದಾದ್ರೂ ಉಂಟ ಇಲ್ಲ ಆದರೆ ಇದು ಮೊದಲು ಇರುವಂತೆ ತೋರಿಗೆ ವಿಚಾರಿಸ ವಿಚಾರಿಸಿದರೆ ಇಲ್ಲವಾಗುವಂತಹ ಸತ್ಯ ಯಾವುದೇ ಅದು ಪ್ರಾತಿಭಾಸಿಕ ಸತ್ತೆ ಅಂತೇಳಿ ಹೇಳ್ತಾರೆ ತೋರಿಕೆಯೇ ಇರವು ಅಂಥೇಳಿ ಪ್ರಾತಿಭಾಸಿಕ ಪ್ರತಿಭಾಸವಾಗತಕ್ಕಂಥದ್ದು ಇದ್ದಂತೆ ತೋರತಕ್ಕಂಥದ್ದು ಹಗ್ಗದಲ್ಲಿ ತೋರುವ ಹಾವು ಕನ್ನಡಿಯೊಳಗೆ ಕಾಣುವ ಮುಖ ಆಕಾಶದಲ್ಲಿ ಕಾಣುವ ನೀಲಿಯೇ ಬಣ್ಣ ಕಣ್ಣು ಮಬ್ಬಾದವರಿಗೆ ತೋರುವ ಎರಡನೇ ಚಂದ್ರ ಇವುಗಳ ಸತ್ತೆಯು ಪ್ರಾತಿಭಾಸಿಕ ಸತ್ತೆ ಒಂದು ಪಾರಮಾರ್ಥಿಕ ಸತ್ತೆ ನಿಜವಾಗಿ ಇರತಕ್ಕಂತಹದ್ದು ಇನ್ನೊಂದು ಪ್ರಾತಿಭಾಸಿಕ ಸತ್ತೆ ಇವುಗಳು ತಟ್ಟನೆ ನೋಡಿದರೆ ಇರುವಂತೆ ತೋರಿದರು ಚೆನ್ನಾಗಿ ನೋಡಿದ ಮೇಲೆ ನಿಜವಾಗಿ ಇಲ್ಲವೆಂದು ಗೊತ್ತಾಗ್ತದೆ ಎಲ್ಲರಿಗೂ ಸಾಮಾನ್ಯವಾಗಿ ಹಗ್ಗದಲ್ಲಿ ಹಾವು ಇತ್ಯಾದಿ ಚೆನ್ನಾಗಿ ನೋಡಿ ಇದ್ದದನ್ನು ಇದ್ದಂತೆ ತಿಳಿಯೋದಕ್ಕೆ ಸಮ್ಯಕ್ ಜ್ಞಾನ ಅಂತೇಳಿ ಹೆಸರು ಈಗ ಸತ್ಯೆಯಲ್ಲಿ ಇನ್ನೊಂದುಂಟು ಒಂದು ಪಾರಮಾರ್ಥಿಕ ಸತ್ಯ ಇದು ನಿಜವಾಗಿರತಕ್ಕಂಥದ್ದು ಇನ್ನೊಂದು ಪ್ರಾತಿಭಾಸಿಕ ಸತ್ಯ ಅಂದರೆ ಹಗ್ಗದಲ್ಲಿ ತೋರುವ ಹಾವು ಹಗ್ಗ ಇರತಕ್ಕಂಥದ್ದು ಆದರೆ ಹಾವಾಗಿ ತೋರ್ತಕ್ಕಂಥದ್ದು ಇನ್ನೊಂದು ವ್ಯಾವಹಾರಿಕ ಸತ್ಯ ವ್ಯಾವಹಾರಿಕ ಸತ್ಯ ಅಂದರೆ ಯಾವುದು ಹಗ್ಗ ಹಗ್ಗವನ್ನು ಸತ್ಯ ಅಂತೇಳಿ ನಂಬುವಂಥದ್ದು ಇದು ವ್ಯಾವಹಾರಿಕವಾಗಿ ಸರಿ ಆದರೆ ಪಾರಮಾರ್ಥಿಕವಾಗಿ ಅದು ಕೂಡ ಮಿಥ್ಯ ಅದಕ್ಕೂ ಇನ್ನೊಂದು ಮೂಲ ಇದೆ ಅದು ಹಗ್ಗ ಅಂತ ಹಗ್ಗ ಅಲ್ಲ ಅದರಲ್ಲಿ ಅದರ ಮೂಲ ಇನ್ನೊಂದಿದೆ ಕಚ್ಚಾ ವಸ್ತು ಅದಕ್ಕೂ ಮೂಲ ಇನ್ನೊಂದಿದೆ ಹೀಗೆ ಹಿಂದೆ ಹಿಂದೆ ಹೋದರೆ ಅದು ಆತ್ಮಕ್ಕೆ ಹೋಗಿ ನಿಲ್ತದೆ ಕೊನೆಗೆ ಆತ್ಮನ ಆಕಾಶಸ್ ಭೂತಃ ಅಂತೇಳಿ ಸೃಷ್ಟಿಗೆ ಹೋಗ್ತದೆ ಹೇಗಾಯಿತು ಅಂತೇಳಿ ಅದು ವಸ್ತು ಆಕಾಶಾದ ವಾಯು ವಾಯೋರಗ್ನಿ ಅಗ್ನಿರಾಪ ಅದ್ಭ ಪೃಥಿವೀ ಪೃಥಿವೀಭ್ಯೋಷಧಯ ಓಷಧೀಭ್ಯೋ ಅನ್ನದ್ಭವಂತಿ ಭೂತಾನಿ ಅಂತೇಳಿ ಹಾಗೆ ಬರ್ತದೆ ಉಪನಿಷತ್ತುಗಳಲ್ಲಿ ಹೇಗೆ ಸೃಷ್ಟಿ ಆಯಿತು ಅಂತೇಳಿ ಆಮೇಲೆ ಎಲ್ಲ ಸೃಷ್ಟಿಯಾಯಿತು ಹಾಗೆ ಅಲ್ಲಿ ಹೋಗ್ತದೆ ಮೂಲ ಹಾಗಾಗಿ ಅದು ಪಾರಮಾರ್ಥಿಕ ಸತ್ಯ ಇಲ್ಲಿ ತೋರ್ತಕ್ಕಂಥದ್ದು ವ್ಯಾವಹಾರಿಕ ಸತ್ಯ ಒಮ್ಮೊಮ್ಮೆ ಆ ವ್ಯಾವಹಾರಿಕ ಸತ್ಯೆಯಲ್ಲಿಯೂ ಒಂದು ಇನ್ನೊಂದಾಗಿ ತೋರ್ತಕ್ಕಂಥದ್ದು ಅದು ಪ್ರಾತಿಭಾಸಿಕ ಸತ್ಯ ಹೀಗೆ ಮೂರು ಸತ್ಯ ಅಥವಾ ಸತ್ಯಗಳು ಇವೆ ಚೆನ್ನಾಗಿ ನೋಡಿ ಇದ್ದದ್ದನ್ನು ಇದ್ದಂತೆ ತಿಳಿಯೋದಕ್ಕೆ ಸಮ್ಯಕ್ ಅಥವಾ ತತ್ವಜ್ಞಾನ ಅಂತೇಳಿ ಹೆಸರು ಹೇಳ್ತದೆ ಅನ್ನ ಸೂಕ್ತದಲ್ಲಿ ಆಹಾರ ಕರ್ಮ ಕುರಿಯ ಅನಿಂದ್ಯಂ ಅನಿಂದ್ಯವಾದ ಮಾಡಬೇಕು ಯಾವುದಕ್ಕೋಸ್ಕರ ಆಹಾರಕ್ಕೋಸ್ಕರ ಅನಿಂದ್ಯಕರ್ಮ ಯಾರೋ ನಿಂದಿಸಬಾರದ ನಿಂದಿಸಿದಂಥ ಕರ್ಮ ಒಳ್ಳೆ ಕರ್ಮ ಕೆಲಸ ಮಾಡಬೇಕು ಆಹಾರಕ್ಕಾಗಿ ಆಹಾರ ಯಾಕೆ ಕುರಿಯಾದ ಆಹಾರ ಪ್ರಾಣ ಸಂರಕ್ಷಣಾರ್ಥ ಪ್ರಾಣಗಳನ್ನು ರಕ್ಷಿಸಿಕೊಳ್ಳಿಕ್ಕೆ ಆಹಾರ ಮಾಡಬೇಕು ಸಂಗ್ರಹ ಪ್ರಾಣರ ಉಳಿಸಿಕೊಳ್ಳಿಕ್ಕೆ ಮಾತ್ರ ಮತ್ತೆ ದಷ್ಟಪುಷ್ಟವಾಗಿ ಪಾಯಿಲ್ವಾನಾಗಲಿಕ್ಕಲ್ಲ ಕುರಿಯಾದ ಆಹಾರ ಪ್ರಾಣ ಸಂರಕ್ಷಣಾರ್ಥ ಪ್ರಾಣರಕ್ಷೆಯ ತತ್ವಜಿಜ್ಞಾಸನಾರ್ಥಂ ಪ್ರಾಣ ಯಾಕೆ ಬೇಕು ಮನುಷ್ಯನಿಗೆ ತತ್ವಜಿಜ್ಞಾಸೆ ಮಾಡಲಿಕ್ಕೆ ತತ್ವವನ್ನು ತಿಳಿಯುವ ಇಚ್ಛೆ ತತ್ವವನ್ನು ತಿಳ್ಕೊಳ್ಳಲಿಕ್ಕೆ ಅದೇ ತತ್ವಜ್ಞಾನ ಅಂತೇಳಿ ಇಲ್ಲಿ ಹೇಳಿ ಸಮ್ಯಕ್ ಚೆನ್ನಾಗಿ ನೋಡಿ ಇದ್ದದನ್ನು ಇದ್ದಂತೆ ತಿಳಿಯೋದಕ್ಕೆ ಸಮ್ಯಕ್ ಜ್ಞಾನ ತತ್ವಜ್ಞಾನ ಅಂದರೆ ಹೆಸರು ತತ್ವಜಿಜ್ಞಾಸ್ಯಂ ಏನು ಭೂಯೋ ನ ದುಃಖಂ ಏನ ಭೂಯ ನ ದುಃಖಂ ತತ್ವ ಯಾಕೆ ತಿಳಿಯಬೇಕು ಯಾವುದ ತತ್ವವನ್ನು ತಿಳಿದರೆ ನಿಜವಾದ ತತ್ವವನ್ನು ತಿಳಿದರೆ ಬ್ರಹ್ಮಾತ್ಮ ಜ್ಞಾನವನ್ನು ತಿಳ್ಕೊಂಡ್ರೆ ಯಾವುದರಿಂದ ಮುಂದೆ ದುಃಖವೂ ಇಲ್ಲೋ ಇರುವುದಿಲ್ಲವೋ ಅಂಥದ್ದೇ ತತ್ವಜ್ಞಾನ ಹಾಗಾಗಿ ತತ್ವಜ್ಞಾನ ಅಂತ ಹೇಳಬೇಕು ಯಾಕೆ ದುಃಖವನ್ನು ಹೋಗಲಾಡಿಸ್ಲಿಕ್ಕೆ ಸ್ಥಿರತ್ವ ಬರಲಿಕ್ಕೆ ನಮಗೆ ಸ್ಥಿರ ಬುದ್ಧಿ ಸಮಚಿತ್ತತೆ ಬರಲಿಕ್ಕೆ ಸುಖ ದುಃಖವನ್ನು ಸಮಾನವಾಗಿ ಸ್ವೀಕರಿಸಿಕ್ಕೆ ಸ್ವೀಕರಿಸುವಿಕೆ ಕಷ್ಟಗಳು ಇಲ್ಲದಿರುವಿಕೆ ಕಷ್ಟ ನಿವೃತ್ತಿಯೇ ನಮ್ಮ ಇದಲ್ವಾ ಅಂದರೆ ನಾವು ಕಷ್ಟ ಅಂಥೇಳಿ ಭಾವಿಸದೇ ಇರತಕ್ಕಂಥದ್ದು ಆ ಒಂದು ಸ್ಥಿತಿ ನಮಗೆ ಬರ್ತದೆ ಯಾವುದನ್ನೇ ಕಷ್ಟ ಬಂದರೂ ಕೂಡ ಅಂಥದ್ದಕ್ಕೆ ಅದನ್ನು ಪಡ್ಕೊಳ್ಳಿಕ್ಕೆ ತತ್ವಂ ಜಿಜ್ಞಾಸ್ಯಂ ಏನ ಭೂಯ ನ ದುಃಖಂ ಹಾಗಾಗಿ ದುಃಖವನ್ನು ನಿವಾರಣೆ ಮಾಡಲಿಕ್ಕೆ ತತ್ವ ಅಂತ ಹೇಳಬೇಕು ದುಃಖ ನಿವಾರಣೆ ಎಲ್ರಿಗೂ ಬೇಕಲ್ವಾ ಯಾರಿಗೆ ಬೇಡದ್ದು ದುಃಖ ಬೇಕು ಯಾರಿಗೆ ಅದರಲ್ಲೂ ಯಾರಿಗೂ ಬೇಡ ಹಾಗಾಗಿ ಅದಕ್ಕಾಗಿ ಸಮ್ಯಕ್ ಜ್ಞಾನ ತತ್ವಜ್ಞಾನ ಬೇಕು ಅಂತೇಳಿ ಇದು ಅನ್ನ ಸೂಕ್ತದಲ್ಲಿ ಬರ್ತಕ್ಕಂಥದ್ದು ಹೀಗೆ ತತ್ ಅಂದರೆ ತತ್ವಜ್ಞಾನದಲ್ಲಿ ತತ್ ಅಂದರೆ ಅದು ತತ್ವ ಎಂದರೆ ಅದರ ನಿಜವಾದ ಸ್ವಭಾವ ಸತ್ ಎಂದರೆ ಇರುವಿಕೆ ಸತ್ವ ಅಂದರೆ ಆ ಇರುವಿಕೆಯ ಸ್ವಭಾವ ಹೀಗೆ ತತ್ವ ಅಂತ ಹೇಳಿದರೆ ಅದು ತತ್ವ ಅಂದರೆ ಅದರ ನಿಜವಾದ ಸ್ವಭಾವ ಪ್ರಪಂಚದ ನಿಜವಾದ ಸ್ವಭಾವವನ್ನು ನೋಡಿ ವೇದಾಂತಿಗಳು ಇದರ ತತ್ವವನ್ನು ಗೊತ್ತು ಮಾಡಿರ್ತಾರೆ ಪ್ರಪಂಚವೆಂಬುದು ನಿಜವಾಗಿದ್ದುಕೊಂಡಿರುವ ಬ್ರಹ್ಮವೆಂಬ ವಸ್ತುವಿನ ತೋರಿಕೆ ಎಂಬುದೇ ಅವರ ನಿರ್ಣಯ ನಿಜವಾಗಿದ್ದುಕೊಂಡಿರುವ ಬ್ರಹ್ಮವೆಂಬ ವಸ್ತುವಿನ ತೋರಿಕೆ ಅಥವಾ ಪ್ರಾತಿಭಾಸಿಕ ಸತ್ತೆ ಅಥವಾ ವ್ಯಾವಹಾರಿಕ ಸತ್ಯ ಅದು ಪಾರಮಾತ್ಮಿಕ ಸತ್ಯ ಆದಂತ ಬ್ರಹ್ಮದ ತೋರಿಕೆ ಪ್ರಪಂಚ ಅಂತೇಳಿ ವೇದಾಂತಿಗಳ ನಿರ್ಣಯ ಆದ್ದರಿಂದ ಬ್ರಹ್ಮವೇ ಸತ್ಯವೆಂದು ಪ್ರಪಂಚವು ಮಿಥ್ಯೆ ಎಂದು ಅವರು ಹೇಳ್ತಾರೆ ವೇದಾಂತಿಗಳು ಇದ್ದದನ್ನು ಇದ್ದಂತೆ ಗೊತ್ತು ಮಾಡುವುದರಿಂದ ವೇದಾಂತ ಶಾಸ್ತ್ರವನ್ನು ತತ್ವಶಾಸ್ತ್ರ ಅಂತೇಳಿ ಕರೆಯೋದು ಉಂಟು ಹಾಗಾಗಿ ಶಂಕರಾಚಾರ್ಯ ಜಯಂತಿಯ ದಿವಸವನ್ನು ಅಂತಾರಾಷ್ಟ್ರೀಯ ತತ್ವಜ್ಞಾನಿಗಳ ದಿನ ಇನ್ ಇಂಟರ್ನ್ಯಾಷನಲ್ ಫಿಲಾಸಫರ್ಸ್ ಡೇ ಅಂತೇಳಿ ಘೋಷಿಸಲಾಗಿದೆ ತತ್ವಜ್ಞಾನಿಗಳ ದಿನ ಅಂದರೆ ಯಾಕಂದರೆ ತತ್ವಶಾಸ್ತ್ರ ಅವರು ಬೋಧಿಸಿರತಕ್ಕಂಥದ್ದು ಅಂದರೆ ಯಥಾರ್ಥ ಜ್ಞಾನ ಏನು ಅಂತೇಳಿ ಅದನ್ನು ವೇದಾಂತಿಗಳು ಹೇಳ್ತಾರೆ ಇದು ಎರಡನೆಯ ಕಥೆ ಇನ್ನು ಮೂರನೆಯದನ್ನು ನಾವು ನಾಳೆ ನೋಡೋಣ ಹರೇ ರಾಮ ಶ್ರೀ ಶಂಕರ ಅರ್ಪಿತ ಮಸ್ತು ಶ್ರೀ ಸಚ್ಚಿದಾನಂದ ಅರ್ಪಿತ ಓಂ ತತ್ಸತ್